ಹೆಡ್ ಮಾಸ್ಟರ್ ಮುಲಾರಿ ರಾಯರು ಮುಲಾರಿ ರಾಯರವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಗಣಿತಶಾಸ್ತ್ರ ಬೋಧಕರಾಗಿದ್ದು ಹೆಸರುವಾಸಿಯಾದವರು ಆ ಕಾಲದಲ್ಲಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿದ್ದು ಬಡ್ತಿಗೆ ಅವಕಾಶವಿಲ್ಲದಿದ್ದ ವಿದ್ವಾಂಸರನ್ನು ವಿದ್ಯಾಭ್ಯಾಸದ ಇಲಾಖೆಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿಯೋ ಇನ್ಸ್ಪೆಕ್ಟರ್ ಆಗಿಯೋ ವರ್ಗಾಯಿಸಿ ಈ ಹೊಸ ಹುದ್ದೆಯಲ್ಲಿ ಬಡ್ತಿ ದೊರೆಯುವಂತೆ ಮಾಡುತ್ತಿದ್ದರು ಹಾಗೆ ಕೋಲಾರಕ್ಕೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಬಂದವರು ಮಲ್ಹಾರಿ ಮಲ್ಹಾರಿ ರಾಯರು ಮಲ್ಹಾರಿ ರಾಯರು ತಂಜಾವೂರು ಕಡೆಯ ದೇಶಸ್ಥ ಬ್ರಾಹ್ಮಣರು ಸಾಧಕರು ಮತ್ತು ಸರಳರು ಇಂಗ್ಲಿಷ್ ಬೋಧನೆ ಅವರು ಹೈಸ್ಕೂಲಿನಲ್ಲಿ ಪಾಠ ಹೇಳುತ್ತಿದ್ದುದು ಇಂಗ್ಲಿಷ್ ಸಾಹಿತ್ಯದ ಒಂದು ಭಾಗವನ್ನೇ ಅವರ ಮುಖ್ಯಶಾಸ್ತ್ರ ಗಣಿತವಾದರು ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಅವರು ಕೃತ ಪರಿಶ್ರಮರಾಗಿದ್ದರು ಅವರ ಪಾಠಕ್ರಮ ರೂಢಿಯಲ್ಲಿ ಸಾಮಾನ್ಯವಾಗಿದ್ದದ್ದು ವಿದ್ಯಾರ್ಥಿ ಪಾಠ ವಾಕ್ಯಗಳನ್ನು ಕ್ಲಾಸಿನಲ್ಲಿ ನಿಂತು ಓದಬೇಕು ಪದಗಳ ಉಚ್ಚಾರಣೆ ಪಾದ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಚಿಹ್ನೆಗಳ ಸ್ಥಾನದಲ್ಲಿ ವಿರಾಮ ಚುಚ ಸೂಚಿಸುವುದು ಧ್ವನಿಯ ಏರಿಯಿತಗಳು ಇದನ್ನೆಲ್ಲ ತನ್ನ ಊರಿನಲ್ಲಿ ತೋರಿಸಬೇಕು ಇದಾದ ನಂತರ ಶಬ್ದಾರ್ಥ ಆಮೇಲೆ ಪ್ರಯೋಗ ವಿಶೇಷ ಇದನ್ನೇ ಮುಲ್ಹಾರಿ ರಾಯರು ಅನೂಚಾನವಾಗಿ ನಡೆಸಿಕೊಂಡು ಬಂದರು ಆದರೆ ಪಾಠ ಯಂತ್ರವತ್ತಾಗಿ ರಸಶೂನ್ಯವಾಗಿ ನಡೆಯಿತೆಂದು ತಿಳಿಯತಕ್ಕದಲ್ಲ ಅವರು ಪಾಠ ವಿವರಣೆಯಲ್ಲಿ ಉಪಕಥೆಗಳನ್ನು ಉದಾಹರಣೆಗಳನ್ನು ಕೊಟ್ಟು ಪಾಠಕ್ಕೆ ಕಳೆಯೇರಿಸುತ್ತಿದ್ದರು ವಿದ್ಯಾರ್ಥಿ ಏನಾದರೂ ತಪ್ಪು ಹೇಳಿದರೆ ಏನು ಓದು ಬದನೆ ಕಾಯಿ ಎನ್ನುವರು ಇದೊಂದೇ ಅವರಿಗೆ ಬರುತ್ತಿದ್ದ ಬೈಗುಳದ ಮಾತೆಂದು ತೋರುತ್ತದೆ ಯಾರ ಮೇಲೆ ಕೊಬ್ಬು ಬಂದರು ಬದನೆಕಾಯಿ ಎನ್ನುವರು ಇದು ನಮಗೆಲ್ಲ ಒಂದು ವಿನೋದ ಒಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಮುಲ್ಹಾರಿ ರಾಯರಲ್ಲಿ ಗೌರವ ಅವರು ಒಳ್ಳೆಯವರೆಂದು ಮತ್ತು ದೊಡ್ಡತನ ಅವರಲ್ಲಿತ್ತೆಂದು ಅವರಿಗೆ ಜೀರ್ಣಶಕ್ತಿ ಕೊಂಚ ಕಡಿಮೆ ಎಂದು ಅನ್ನಿಸಿತು ಸಂಜೆ ಮೋಡವಾಗಿದ್ದಾಗ ಅವರು ಹೈಸ್ಕೂಲು ವರಂಡದಲ್ಲಿ ಒಬ್ಬರೇ ಶತಪಥ ತುಳಿಯುವರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ನಮ್ಮಲ್ಲಿ ಯಾರೋ ಅದನ್ನು ನೋಡಿ ಬೊನ್ನಲ್ಲಿ ಹುಲಿ ಓಡಾಡುವ ಹಾಗೆ ಎಂದರು ಇನ್ನೊಬ್ಬರು ಬೋನೇನೋ ಸರಿ ಆದರೆ ಅದು ಹುಲಿಯಲ್ಲ ಧನ ಎಂದರು ಈಗ ಒಂದು ಪ್ರಸಂಗ ನಾನು ವಾಸವಾಗಿದ್ದದ್ದು ಹೈಸ್ಕೂಲ್ ಹಾಸ್ಟೆಲಿನಲ್ಲಿ ಆ ಹಸ್ಟೆಲಿನಲ್ಲಿ ಎರಡು ವಿಭಾಗ ಒಂದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇನ್ನೊಂದರಲ್ಲಿ ನಾರ್ಮಲ್ ಸ್ಕೂಲ್ ವಿದ್ಯಾರ್ಥಿಗಳು ಆ ಎರಡು ಭಾಗಗಳಿಗೂ ಯಾವಾಗಲೂ ಪೈಪೋಟಿ ನಾವು ವಯಸ್ಸಿನಲ್ಲಿ ಚಿಕ್ಕವರು ಸಂಸಾರದ ಬಂಧನಕ್ಕೆ ಸಿಕ್ಕಿಕೊಳ್ಳದವರು ನಾರ್ಮಲ್ ಸ್ಕೂಲಿನವರು ಮೇಷ್ಠರು ಗಿರಿಯಲ್ಲಿದ್ದವರು ವಯಸ್ಸಾದವರು ಸಂಸ್ಕಾರಕ್ಕೆ ಗಂಟು ಬಿದ್ದವರು ಈ ಎರಡು ವರ್ಗಗಳಿಗೂ ಇದ್ದ ವೈಷಮ್ಯ ಆಗಾಗ ಹೊರಬೀಳುತ್ತಿತ್ತು ಆಗ ನೀರು ಕುಡಿಯುವುದಕ್ಕಾಗಿ ಹಿತ್ತಾಳೆಯ ತಗಡಿನ ಲೋಟ ಬಟ್ಟಲುಗಳನ್ನಿಟ್ಟಿದ್ದರು ಹೈಸ್ಕೂಲಿನವರಾದ ನಾವು ಊಟವಾಗಿ ಹೊರಗೆ ಬಂದ ಮೇಲೆ ಹಿತ್ತಾಳೆಯ ಲೋಟಗಳನ್ನು ಹಿಡಿದುಕೊಂಡು ಬಂದು ಕ್ಯಾಚ್ ಆಟ ಈ ಅವಾಂತರದಲ್ಲಿ ಕೆಲವು ಲೋಟಗಳು ನಗ್ಗಿ ಹೋಗುತ್ತಿದ್ದವು ಇನ್ನು ಕೆಲವು ನಾರ್ಮಲ್ ಸ್ಕೂಲ್ ಮೇಸ್ಟರ್ಗಳ ತಲೆಯ ಮೇಲೆ ಬೀಳುತ್ತಿದ್ದವು ನಾವು ದುಷ್ಟರೆಂದು ಅವರ ಪುಕಾರು ಅಡಿಗೆ ಮಾಡುತ್ತಿದ್ದವರು ದೇವರಾಯ ಸಮುದ್ರದವರು ವೆಂಕಟರಾಮಯ್ಯ ಮೊದಲ ಅವರಿಗೆ ನಾನು ಸಮೀಪ ಗ್ರಾಮದವನಾದ್ದರಿಂದಲೂ ಅವರು ನನ್ನ ತಾತಂದ್ಯ ಪ್ರಸಿದ್ಧಿಯನ್ನು ಕೇಳಿದ್ದವರಾದ್ದರಿಂದಲೂ ಅವರಿಗೂ ನನಗೂ ಸಲ್ಲಿಗೆ ಅಷ್ಟೇ ಅಲ್ಲದೆ ನಾನು ಹಸಲಿನ ಹೈಸ್ಕೂಲು ವಿಭಾಗಕ್ಕೆ ಪರ್ಫೆಕ್ಟ್ ಎನಿಸಿಕೊಂಡಿದ್ದೆ ಅಡಿಗೆಯವರು ಹತ್ತು ಗಂಟೆಗೆ ಬಡಿಸಿ ವಿದ್ಯಾರ್ಥಿಗಳ ಊಟ ಮುಗಿದ ಮೇಲೆ ನಮ ರಾತ್ರಿಯ ಊಟಕ್ಕೆಂದು ಕಬ್ಬರಿ ಚಟ್ನಿಯನ್ನು ಒರಳಿನಲ್ಲಿ ತಿರುಪಿ ಆ ದೊಡ್ಡ ಚಟ್ನಿ ಮುದ್ದೆಯನ್ನು ಒರಳುಕಲ್ಲಿನ ಪಕ್ಕದಲ್ಲಿಟ್ಟು ಅದರ ಮೇಲೆ ಒಂದು ಡಬರಿಯನ್ನು ಬರಲು ಹಾಕಿ ಹೊರಟು ಹೋಗುತ್ತಿದ್ದರು ಹಸುಲ್ಲಿನ ನಾವು ಎರಡು ಗಂಟೆಗೆ ವಾಪಸ್ ಬಂದು ಅಡಿಗೆ ಮನೆಯ ಬಾಗಿಲನ್ನು ತೆಗೆದು ಆ ಚಟ್ನಿಯನ್ನು ತಿಂದು ಮುಗಿಸಿ ಬಿಡುತ್ತಿದ್ದವು ಸಂಜೆ ಐದು ಗಂಟೆಗೆ ಅಡಿಗೆಯವರು ಬಂದು ರಾತ್ರಿ ಅಡಿಗೆಯ ಕೆಲಸವನ್ನು ಮುಗಿಸಿ ಬಡಿಸುವ ಸಿದ್ಧ ಮಾಡುತ್ತಿದ್ದ ಚಟ್ನಿಯನ್ನು ತೆಗೆದುಕೊಳ್ಳಲು ಹೋಗುವರು ಏನಾಯ್ತು ಅಲ್ಲಿದ್ದ ಚಟ್ನಿಯ ಮುದ್ದೆ ನಾನೇನು ಕಂಡೆ ಚಟ್ನಿ ಅಲ್ಲಿ ಯಾಕೆ ಇಟ್ಟಿರಿ ಇತ್ಯಾದಿ ಹೀಗೆ ಅಡಿಗೆಯವರಿಗೂ ನಮಗೂ ತಕರಾರು ಉಯ್ಯಾಲೆ ಇದು ಸಾಲದು ಎಂಬಂತೆ ಇನ್ನೊಂದು ಪುಂಡಾಟದ ಆರೋಪಣೆ ಕೋಲಾರದಲ್ಲಿ ನೀರಿನ ಕಷ್ಟ ಆಗ ಆದುದರಿಂದ ಕುಡಿಯುವ ನೀರನ್ನು ಕೆರೆಯಂಗಳದ ಬಾವಿಯಿಂದ ಸೇರಿ ತರುವುದಕ್ಕಾಗಿ ಹಾಸೆಲಿನಲ್ಲಿ ದಪ್ಪವಾದ ತೆಂಗಿನ ನಾರಿನ ಹಗಗಳನ್ನು ಆದರೆ ಹಾಸೆಲಿನ ಹಿಭಾಗದಲ್ಲಿ ದೊಡ್ಡ ಗಂಗರೇಣಿ ಮರಗಳು ಹುಸೆ ಮರಗಳು ಇದ್ದವು ನಾವು ಆ ಹಗಗಳನ್ನು ಈ ಮರಗಳ ರೆಂಬೆಗೆ ಕಟ್ಟಿ ಉಯ್ಯಾಲೆ ಆಡುತ್ತಿದ್ದುದುಂಟು ಅಡಿಗೆಯವರು ಕೂಗಿಕೊಳ್ಳುವರು ನಾವು ಇನ್ನೂ ಗಟ್ಟಿಯಾಗಿ ಕೂಗುವೆವು ಕಡೆಗೆ ಒಂದು ದಿನ ಆ ಹಗಲು ಮೂರು ನಾಲ್ಕು ತುಳುಕುಗಳಾಗಿ ನೀರು ತರಲಾಗದೆ ಹೋಯಿತು ಆಗ ಹೆಡ್ ಮಾಸ್ಟರ್ ಮಲ್ಹಾರಿ ರಾಯರಲ್ಲಿ ತಕರಾರು ಅವರೇ ಹಾಸ್ಟೆಲ್ನ ಅಧ್ಯಕ್ಷರು ಇದಕ್ಕೆ ಹಿಂದೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಲ್ಹಾರಿ ರಾಯರಲ್ಲಿ ತಮ್ಮ ಊಟದ ಪರಿಟವಣೆಯನ್ನು ಕುರಿತು ನಾಲ್ಕಾರು ಬಾರಿ ದೂರು ಹೇಳಿದರು ಈ ಅಕ್ಕಿ ಬೆಂದೇ ಇರಲಿಲ್ಲ ತುಪ್ಪ ಗಷ್ಟುವಾಸನೆ ಕೊಳಕು ತರಕಾರಿ ಮಲ್ಹಾರಿ ಏನು ತಿನ್ನುತ್ತಿರೋ ನೀವು ಹುಡುಗರು ದಿನಾಗಲೂ ಹೇಳುತ್ತಲೇ ಇದ್ದೀರಲ್ಲ ನಮಗೆ ಹೊಟ್ಟೆ ಹಾಗಿದೆ ಸರ್ ಅಲ್ಲವೋ ನಾನು ನಮಗೆ ದೇವರು ಕೊಟ್ಟಿದ್ದಾನೆ ಸರ್ ಹೊಟ್ಟೆನ ಊಟಕ್ಕೆ ಕೊಡಲಿಲ್ಲ ನಿಮಗೆ ದೇವರು ಊಟಕ್ಕೆ ಕೊಟ್ಟಿದ್ದಾನೆ ಹೊಟ್ಟೆ ಕೊಡಲಿಲ್ಲ ಅದಕ್ಕೆ ಅವರ ಅಂಡಾದಲ್ಲಿ ಇದನ್ನು ಕೇಳಿ ಮಲ್ಹಾರಿ ರಾಯರಿಗೆ ಕೋಪ ಬಂತೋ ವಿನೋದವಾಯಿತೋ ನಮಗೆ ತಿಳಿಯಲಿಲ್ಲ ಅವರೇನೋ ನಗುತ್ತಲೇ ಇದ್ದರು ವಿಚಾರಣೆ ಮೇಲಿನ ಹಗ್ಗದ ಪ್ರಸಂಗ ಬಂದ ಮೇಲೆ ಅದು ದುಷ್ಟತನವೆಂದು ಅವರು ತೀರ್ಮಾನಿಸಿಕೊಂಡು ಒಂದು ದಿನ ವಿಚಾರಣೆ ನಡೆಸತಕ್ಕದ್ದೆಂದು ಗೊತ್ತು ಮಾಡಿದರು ಒಂದು ಸಂಜೆ ಗುಂಪು ಸೇರಿತು ಹೈಸ್ಕೂಲ್ ವಿಭಾಗದವರು ನಾರ್ಮಲ್ ಸ್ಕೂಲ್ ವಿಭಾಗದವರು ಅಡಿಗೆಯವರು ಆಡುಗಳು ಆಳುಗಳು ನಾರ್ಮಲ್ ಸ್ಕೂಲಿನವರು ಅಡುಗೆಯವರು ನಮ್ಮ ಮೇಲೆ ವಿಷಾ ಆಳುಗಳು ಮುಸು ನಗುತ್ತಾ ಒಬ್ಬರ ಮುಖ ಒಬ್ಬರನ್ನು ನೋಡಿಕೊಳ್ಳುತ್ತಿದ್ದರು ಮಲ್ಹಾರಿ ರಾಯರು ಎಲ್ಲವನ್ನು ತಾಣೆಯಿಂದ ಕೇಳಿದರು ನಡೆ ನಡುವೆ ಪ್ರಶ್ನೆ ಕೇಳಿ ವಿವರಗಳನ್ನು ತಿಳಿದುಕೊಂಡರು ಅವರಕ್ಕಿಂತ ತೀರ್ಮಾನ ಹೀಗೆ ಹೈಸ್ಕೂಲ್ ವಿಭಾಗದ ಕೆಲ ವಿದ್ಯಾರ್ಥಿಗಳು ತುಂಟಾಟ ನಡೆಸಿದ್ದಾರೆ ಅವರಿಗೆ ಎರಡೆರಡು ರೂಪಾಯಿ ಜುಲ್ಮಾನೆ ಆ ಹಣದಿಂದ ಹಗ್ಗವನ್ನು ಕೊಂಡುಕೊಳ್ಳತಕ್ಕದ್ದು ರಿಯಾಯಿತಿ ನಾನು ಪರ್ಫೆಕ್ಟ್ ನಮ್ಮ ಮೇಲೆ ಬಂದ ದಂಡನೆಗಾಗಿ ನಾನು ಜವಾಬು ಹೇಳಬೇಕಾಯಿತು ನಾನು ಸರ್ ನಿಜವಾದ ನಿಜವಾಗಿ ನಾವು ತಪ್ಪು ಮಾಡಿದವರಲ್ಲ ನೀವೇನೋ ತೀರ್ಮಾನ ಕೊಟ್ಟಿದ್ದೀರಿ ಅದರ ಮೇಲೆ ನಮ್ಮ ಮಾತಿಲ್ಲ ಆದರೆ ಒಂದು ರಿಯಾಯಿತಿ ಕೇಳುತ್ತೇವೆ ಏನದು ನಮ್ಮ ಹೆಸರುಗಳನ್ನು ನೋಟಿಸ್ ಬೋರ್ಡ್ನಲ್ಲಿ ಹಾಕಿಸಬೇಕು ಅಯ್ಯೋ ಹುಚ್ಚ ಎಲ್ಲಾದರೂ ಉಂಟೆ ಹೀಗೆ ಕೇಳುವುದು ಅವಮಾನವಲ್ಲವೇನೋ ನಿಜವಾಗಿ ಮಾಡಿದ್ದರೆ ತಾನೇ ಸರ್ ನಮಗೆ ಅವಮಾನ ವಿ ಆರ್ ಮಾರ್ಟಿಸ್ ಮಲ್ಹಾರಿ ಆ ಹೊತ್ತು ನಕಷ್ಟು ಎಂದು ನಕ್ಕಿರಲಾರರು ನನ್ನ ಕೋರಿಕೆಯನ್ನು ನಡೆಸಿದರು ಹದಿನೈದು ಇಪ್ಪತ್ತು ವರ್ಷ ಕಳೆದ ಮೇಲೆ ಸಹ ದುಲ್ಮಾನಿಯ ನೋಟಿಸು ಬೋರ್ ಬೋರ್ಡಿನ ಮೇಲಿದ್ದದನ್ನು ನೋಡಿದೆ ಮಲ್ಹಾರಿ ತುಂಬಾ ಒಳ್ಳೆಯವರು ವಿದ್ಯಾರ್ಥಿಗಳಲ್ಲಿ ನೈಜ ವಾತ್ಸಲ್ಯವಿದ್ದರು